ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ತಂಬೆ ಪುಣಚ ಆದಿಶಂಕರ ಭಗೋತ್ಪಾದರ ವಿವೇಕ ಚೂಡಾಮಣಿ ಹದಿನಾರು ಕಂತುಗಳನ್ನು ಈಗಾಗಲೇ ನೋಡಿದ್ದೇವೆ ಇವತ್ತಿಗೆ ಹದಿನೇಳನೆಯ ಕಂತು ಮೊದಲಿಗೆ ಆದಿಶಂಕರ ಭಗವತ್ಪಾದರ ಹಾಗೂ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳವರ ಶ್ರೀ ಶ್ರೀ ಚಿನ್ಮಯಾನಂದ ಸ್ವಾಮೀಜಿಗಳ ಹಾಗೂ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ್ಮಶರ್ಮ ಇವರ ಚಲಗಂತ್ರಗಳಲ್ಲಿ ಶರಣ ಹೊಂದುತ್ತಾ ಶಂಕರಾಚಾರ್ಯರ ವಿವೇಕ ಚೂಡಾವಣೆಯ ಹದಿನೇಳನೇ ಕಂತು ನೋಡೋಣ ತೊಂಬತ್ತ ಶ್ಲೋಕ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳು ಅವುಗಳ ಬಗ್ಗೆ ಹೇಳ್ತಾ ಇದ್ದಾರೆ ಬುದ್ಧೀಂದ್ರಿಯಾಣಿ ಶ್ರವಣಂತ್ವಗಕ್ಷಿ ಘ್ರಾಣಂ ಚ ಜಿಹ್ವಾ ವಿಷಯವೋಧನಾತ್ ವಕ್ ಗುಮ್ಯುಪಸ್ಥೇಂದ್ರಿಯ ಪ್ರವಣಿನ ಕರ್ಮಸು ಬುಧಿ ಇಂದ್ರಿಯವಣ ತ್ವಕ್ ಅಕ್ಷಿ ಘ್ರಣಂಚ ಜಿಹ್ವಾ ವಿಷಯ ಅವಬೋಧನಾ ವಾಕ್ ಪಿಪಿ ಉಪಸ್ಥೇಂದ್ರಿಯ ಪ್ರವಣೇನ ಕರ್ಮಸು ಈ ತೊಂಬತ್ತೆರಡನೇ ಶ್ಲೋಕದಲ್ಲಿ ಜ್ಞಾನೇಂದ್ರಿಯಗಳು ಯಾವು, ಕರ್ಮೇಂದ್ರಿಯಗಳು ಯಾವು, ಅಂತ ಹೇಳ್ತಾರೆ ಕಿವಿಗಳು ಚರ್ಮ ಶ್ರವಣಂ ತ್ವಕ್ ಅಕ್ಷಿ ಕಣ್ಣುಗಳು ಘಾಣಂ, ಮೂಗು ಜಿಹ್ವ ಚ ಮತ್ತು ನಾರಿಗೆ ಇವು ವಿಷಯಾವಬೋಧನಾತ್ ವಿಷಯಗಳನ್ನು ತಿಳಿಸುವುದರಿಂದಾಗಿ ಕಿವಿ ಚರ್ಮ ಕಣ್ಣು ಮೂಗು ನಾಲಗೆ ಯಾವ ವಿಷಯಗಳನ್ನು ತಿಳಿಸ್ತವೆ ಶಬ್ದ ಸ್ಪರ್ಶ ರೂಪ ಗಂಧ ಮತ್ತು ರಸ ಇವುಗಳನ್ನು ತಿಳಿಸುವುದರಿಂದ ಜ್ಞಾನೇಂದ್ರಿಯಗಳು ವಾಕ್ ಮಾತು ಪಾಣಿಪಾದಾಹ ಕಾಲು ಕೈ ಕಾಲುಗಳು ಪಾಣಿ ಅಂದರೆ ಕೈ ಪಾಲು ಕಾಲು ಮೂರಾಯಿತು ಗುದಮ್ ಗುದ ಅಂದರೆ ಮಲವಿಸರ್ಜನಾಂಗ ಅಪಿ ಉಪಸ್ಥಃ ಜನನೇಂದ್ರಿಯ ಗುಹ್ಯ ಉಪಸ್ಥ ಇವುಗಳು ಕರ್ಮಗಳಲ್ಲಿ ಪ್ರವೃತ್ತವಾಗಿರುವುದರಿಂದ ಕರ್ಮೇಂದ್ರಿಯಾಣಿ ಪ್ರವಣೇಯನ ಕರ್ಮಸು ಕರ್ಮಸು ಪ್ರವಣೇನ ಕರ್ಮೇಂದ್ರಿಯಾಣಿ ಇವುಗಳು ಆಯಾ ಕರ್ಮಗಳಲ್ಲಿ ಪ್ರವೃತ್ತವಾಗಿರುವುದರಿಂದ ಕರ್ಮೇಂದ್ರಿಯಗಳು ಎನಿಸಿಕೊಡ್ತವೆ ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಐದು ವಿಷಯಗಳನ್ನು ತಿಳಿಸುವಂಥದ್ರಿಂದ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ವಾಕ್ ಮಾತಾಡ್ತದೆ ಕೈ ಕಾಲು ಕೈ ಗ್ರಹಣ ಹಿಡ್ಕೊಳ್ಳುವಂಥದ್ದು ಕಾಲು ನಡೆದಾಡುವಂಥದ್ದು ಗುದ ವಿಸರ್ಜನೆ ವಿಸರ್ಜನಾದಿಗಳು ಜನನೇಂದ್ರಿಯ ಸ್ವಜನನ ಕ್ರಿಯೆಯಲ್ಲಿ ತೊಡಗತಕ್ಕಂಥದ್ದು ಹೀಗೆ ಕರ್ಮೇಂದ್ರಿಯಗಳು ಕರ್ಮಗಳಲ್ಲಿ ಪ್ರವೃತ್ತವಾಗುವಂಥದ್ದು ಅಂತೇಳಿ ಹೇಳ್ತಾರೆ ಮುಂದೆ ಅಂತಃಕರಣಗಳ ಬಗ್ಗೆ ಹೇಳ್ತಾ ಇದ್ದಾರೆ ಶ್ಲೋಕ ತೊಂಬತ್ತ ಮೂರು ತೊಂಬತ್ನಾಲ್ಕು ಎರಡು ಶ್ಲೋಕಗಳಲ್ಲಿ ಈಗ ಹೊರಗಿನ ಕರಣಗಳಾಯಿತು ಬಾಹಿ ಕರಣ ಅಥವಾ ಬಾಹ್ಯಕರಣಗಳು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಹೊರಮುಖವಾಗಿ ಇನ್ನು ಅಂತಃಕರಣಗಳು ಅಂತ ಕರೆಯಲ್ಪಟ್ಟಂತಹಗಳು ನಾಲ್ಕಿವೆ ಅಂತಃಕರಣ ಚತುಷ್ಟಯ ಅಂತೇಳಿ ಹೇಳ್ತಾರೆ ನಾಲ್ಕು ವಿಧವಾಗಿ ತೋರಿ ಬರ್ತದೆ ಅಂತ ಹೇಳಿ ಎಲ್ಲ ಒಂದೇ ಒಂದರದ್ದು ಬೇರೆ ಬೇರೆ ಕ್ರಿಯೆ ಹಾಗಾಗಿ ಅದು ಬೇರೆ ಬೇರೆ ವಿಧವಾಗಿ ಅದಕ್ಕೊಂದು ಹೆಸರಿಟ್ಟಿದ್ದಾರೆ ಅಷ್ಟೇ ನಿಗದ್ಯತೆ ಅಂತಃಕರಣ ಅಹಂಕೃತಿಶ್ಚಿತ್ತಮಿತಿ ಸ್ವೃತ್ತಿಭೀ मनस्तो संकल्प विकना बुद्धिपदाध्यवसा धर्म अनादी स्वासधान गुणेन चित ನಿಗದ್ಯತೆ ಅಂತಃಕರಣೀ ಅಹಂಕೃತಿ ಚಿತ್ತಿ ಸ್ವೃತ್ನ ಸಂಕಲ್ಪವಿಕನಾ ಬು್ದಿ ಪದಾರ್ಥ ಅಧ್ಯವಸರ್ಮ ಅಭಿಮತ್ ಅಹಂ ಇ ಅಹಂಕೃತಿ ಸ್ವಾರ್ಥಾನುಸಂಧಾನ ಗುಣನ ಅಂದ್ರೆ ಸ್ವೃತ್ತಿ ತನ್ನ ವೃತ್ತಿಗಳಿಗನುಸಾರವಾಗಿ ಅಂತಃಕರಣ ಈ ಅಂತಃಕರಣವು ನಿಗಧ್ಯತಿ ಹೇಳಲ್ಪಡ್ತದೆ ಹೇಗೆ ಮನೋಧೀಹಿ ಮನಸ್ಸು ಬುದ್ಧಿ ಅಹಂಕೃತಿ ಚಿತ್ತಂ ಇತಿ ಅಹಂಕಾರ ಮತ್ತು ಚಿತ್ತ ಎಂಬುದಾಗಿ ನಾಲ್ಕು ವಿಧವಾಗಿ ಹೇಳಲ್ಪಡುತ್ತದೆ ಆಯಾಯ ವೃತ್ತಿಗಳಿಗೆ ಅನುಗುಣವಾಗಿ ಅಂತಃಕರಣವು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಎಂಬುದಾಗಿ ನಾಲ್ಕು ವಿಧವಾಗಿ ಹೇಳಲ್ಪಡ್ತದೆ ಅವುಗಳ ವೃತ್ತಿಗಳು ಬೇರೆ ಬೇರೆ ಅದಕ್ಕನುಸಾರವಾಗಿ ಅವುಗಳಿಗೆ ಬೇರೆ ಬೇರೆ ಹೆಸರು ಅಂತೇಳಿ ಸಂಕಲ್ಪ ವಿಕಲ್ಪಾದಿಗಳನ್ನು ಮಾಡುವಾಗ ಮನಸ್ಸು ಅಂತೇಳಿ ಹೇಳ್ತಾರೆ ಅಂತಃಕರಣವೇ ಒಂದನ್ನೇ ಮನಸ್ತು ಮನಃ ತು ಸಂಕಲ್ಪ ವಿಕಲ್ಪನಾದಿ ಸಂಕಲ್ಪ ವಿಕಲ್ಪಗಳನ್ನು ಮಾಡುವಾಗ ಯಾವುದೇ ಒಂದು ವಿಷಯವನ್ನು ಕುರಿತು ಯೋಚಿಸ್ತಕ್ಕಂಥದ್ದು ಸಂಕಲ್ಪ ವಿಕಲ್ಪ ಅಂದರೆ ಅದರಲ್ಲಿ ನಾನಾ ವಿಧವಾಗಿ ನಾನಾ ಬಗೆಯಾಗಿ ಯೋಚಿಸ್ತಕ್ಕಂಥದ್ದು ವಿಕಲ್ಪ ಸಂಕಲ್ಪ ಅಂದರೆ ಇಂಥದ್ದನ್ನು ಮಾಡ್ತೇನೆ ಅಂಥೇಳಿ ವಿಕಲ್ಪ ಅಂದರೆ ಇಂಥದ್ದು ಮಾಡಬಾರ್ದು ಅನ್ನತಕ್ಕಂಥ ನಿಷೇಧ ಅದು ಕೂಡ ಆಗ್ತದೆ ಅಥವಾ ನಾನಾ ವಿಧವಾಗಿ ಹೀಗೂ ಮಾಡ್ಬೋದು ಹಾಗೆ ಮಾಡ್ಬೋದು ಹ್ಞೂ ಅಂಥೇಳಿ ಬೇರೆ ಬೇರೆ ರೀತಿಯಾಗಿ ಚಿಂತನೆ ಮಾಡ್ತಕ್ಕಂಥ ವಿಕಲ್ಪಗಳು ಸಂಕಲ್ಪ ವಿಕಲ್ಪಾದಿಗಳನ್ನು ಮಾಡುವ ಅವಸ್ಥೆ ಯಾವುದಿದೆ ಮಾಡುವ ಮಾಡುವಾಗ ನಮ್ಮ ಅಂತಃಕರಣವನ್ನು ಮನಸ್ಸು ಅಂಥೇಳಿ ಹೇಳ್ತೇವೆ ಮನಃ ತು ಸಂಕಲ್ಪ ವಿಕಲ್ಪನಾದಿ ವಿ ಪದಾರ್ಥ ಅಧ್ಯವಸಾಯ ಧರ್ಮತಃ ವಸ್ತುಗಳನ್ನ ಇದ ಇದಂ ಇದು ಇಂಥದ್ದೇ ಅಂತೇಳಿ ನಿಶ್ಚಯಿಸುವಾಗ ನಿಶ್ಚಯಾತ್ಮಕವಾದದ್ದು ಯಾವುದಿದೆ ಅದು ಬುದ್ಧಿ ಅಂತೇಳಿ ಹೇಳಲ್ಪಡ್ತದೆ ಅತ್ರ ಅಭಿಮಾನಾತ್ ಅಹಂ ಇತಿ ಅಹಂಕೃತಿ ಈ ಶರೀರದಲ್ಲಿ ನಾನು ಎಂಬ ಅಭಿಮಾನವನ್ನು ತಳೆಯುವಾಗ ಅಹಂಕಾರ ಅಂತೇಳಿ ಹೇಳಲ್ಪಡ್ತದೆ ಸ್ವಾರ್ಥ ಅನುಸಂಧಾನಗುಣೇನ ಚಿತ್ತಂ ನಮ್ಮ ಅನುಭವಗಳನ್ನು ಸ್ಮೃತಿ ರೂಪದಲ್ಲಿ ಶೇಖರಿಸಿಡುವಾಗ ನೆನಪಿನ ರೂಪದಲ್ಲಿ ಇಡುವಾಗ ಅದು ಚಿತ್ತ ಅಂತೇಳಿ ಕರೆಯಲ್ಪಡ್ತದೆ ಹಾಗಾಗಿ ಚಿತ್ತವು ಸಂಸ್ಕಾರಗಳ ಮೂಟೆ ಪೂರ್ವ ಜನ್ಮದಿರ್ಬೋದು ಹಿಂದೆ ಮಾಡಿದ ಎಲ್ಲ ನೆನಪುಗಳ ಮೂಟೆ ಅದಕ್ಕೆ ಚಿತ್ತ ಅಂತೇಳಿ ಹೇಳ್ತೇವೆ ಅಂದರೆ ಒಂದೇ ಅದು ಸಂಕಲ್ಪ ವಿಕಲ್ಪಗಳನ್ನು ಮಾಡುವಾಗ ಮನಸ್ಸು ಅಂತೇಳಿ ಅದನ್ನು ನಿಶ್ಚಯಿಸುವಾಗ ಬುದ್ಧಿ ಅಂತೇಳಿ ಶರೀರದಲ್ಲಿ ನಾನೆಂಬ ಅಭಿಮಾನವನ್ನು ತಾಳುವಾಗ ಅಹಂಕಾರ ಅಂತ ಹೇಳಿ ಸ್ಮೃತಿ ರೂಪದಲ್ಲಿ ಶೇಖರಿಸಿಡುವಾಗ ಸಂಸ್ಕಾರ ರೂಪದಲ್ಲಿ ಸಂಗ್ರಹಿಸಿಟ್ಟಾಗದ್ದು ಚಿತ್ತ ಅಂತೇಳಿ ಕೂಡ ಅದನ್ನು ವ್ಯವಹಾರ ಮಾಡ್ತೇವೆ ಇನ್ನು ಪಂಚಪ್ರಾಣಗಳ ಬಗ್ಗೆ ಮುಂದಿನ ಶ್ಲೋಕದಲ್ಲಿ ತೊಂಬತ್ತೈದನೇ ಶ್ಲೋಕದಲ್ಲಿ ಹೇಳ್ತಾರೆ ಆದಿಶಂಕರರು ಪ್ರಾಣಾಪಾನವ್ಯಾನೋದಾನ ಸಮಾನ ಭವತ್ಯ ಸೌ ಪ್ರಾಣ स्वय वृत्ति प्राण सुवर्णसलिवत्न व्या उदान सनासौ स्वयं वृत्ति विकृति ಸುವರ್ಣ ಸಲಿಲ ದಿವತ್ ಅಂದರೆ ಸುವರ್ಣ ಸಲಿಲ ಬಂಗಾರ ನೀರು ಮೊದಲಾದವು ವಿಕಾರ ಭೇದದಿಂದ ವಿವಿಧವಾದ ಹೆಸರುಗಳನ್ನು ಪಡೆಯುವಂತೆ ಅಂದರೆ ಉದಾಹರಣೆಗೆ ಚಿನ್ನದೇ ಜಿನ್ನವನ್ನು ಕರಗಿಸ್ತಾರೆ ಕರಗಿಸಿ ಆಗೋ ಚಿನ್ನದ ನೀರಾಗ್ತದೆ ಅದೇ ಗಟ್ಟಿಯಾದಾಗ ಚಿನ್ನ ಆಗ್ತದೆ ಹೇಗೆ ನೀರು ಮಂಜುಗಡ್ಡೆ ಆಗ್ತದೆ ತಂಪಾದಾಗ ಶೀತಲವಾದಾಗ ಸ್ವಲ್ಪ ನಾ ರೂಮ್ ಟೆಂಪರೇಚರ್ ಅಂತ ಹೇಳ್ತೇವೆ ಅಂದರೆ ವಾತಾವರಣದ ಸಾಮಾನ್ಯ ಉಷ್ಣತೆ ಇದ್ದಾಗ ಅದು ನೀರ ದ್ರವ ರೂಪದಲ್ಲಿರ್ತದೆ ಅದೇ ಅತಿಯಾದ ಹೆಚ್ಚು ಶಾಖ ಕೊಟ್ಟರೆ ಅದು ಕುದಿದ್ರೆ ಆವಿ ಆಗ್ತದೆ ವಾಯು ಅನಿಲ ರೂಪಕ್ಕೆ ಹೋಗ್ತದೆ ಹೀಗೆ ಅದೇ ರೀತಿಯ ವಿಕಾರ ಭೇದದಿಂದ ವಿವಿಧವಾದ ಹೆಸರುಗಳನ್ನು ಪಡೆಯುವಂತೆ ವಸ್ತುವು ಈ ಪ್ರಾಣವೂ ಕೂಡ ತಾನು ಒಂದೇ ಕ್ರಿಯಾ ಭೇದದಿಂದ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಂಬ ಹೆಸರುಗಳನ್ನು ಪಡೆಯುತ್ತದೆ ಸ್ವಯಂ ಏವ ವೃತ್ತಿಭೇದಾತ್ ವಿಕೃತಿಭೇದಾತ್ ಸುವರ್ಣ ಸಲೀಲಾದಿವತ್ ಅಂತೇಳಿ ಹೇಳ್ತಾರೆ ಅಂದರೆ ಏನೇನು ಆ ಕ್ರಿಯಾಭೇದಗಳು ಅಂತೇಳಿ ಕೇಳಿದರೆ ಉಸಿರಾಟದ ಕ್ರಿಯೆ ನಡೆಸುವ ಶಕ್ತಿಗೆ ಪ್ರಾಣ ಅಂತೇಳಿ ಹೇಳ್ತಾರೆ ಪ್ರಾಣಶಕ್ತಿ ವಿಸರ್ಜನಾ ಕಾರ್ಯಕ್ಕೆ ಕಾರಣವಾದ ಪ್ರಾಣಶಕ್ತಿಯನ್ನು ಅಪಾನ ಅಂತ ಹೇಳ್ತಾರೆ ಶರೀರದಲ್ಲಿ ರಕ್ತ ಪರಿಚಲನೆಗೆ ಕಾರಣವಾಗಿ ದೇಹದ ಎಲ್ಲ ಅಂಗ ಅಂಗೋಪಾಂಗಗಳಲ್ಲಿಯೂ ವ್ಯಾಪಿಸಿರತಕ್ಕಂತಹ ಪ್ರಾಣಶಕ್ತಿಯೇ ವ್ಯಾನ ದೇಹದಲ್ಲಿ ಆಹಾರಾಂಶವನ್ನು ಪಚನ ಮಾಡಲು ಕಾರಣವಾಗಿರತಕ್ಕಂತಹ ಪ್ರಾಣವೃತ್ತಿಗೆ ಸಮಾನ ಅಂತ ಹೇಳ್ತಾರೆ ಯೋಚನಾ ಕ್ರಿಯೆಗೆ ಸಹಾಯಕವಾಗಿರುವ ಮತ್ತು ಉತ್ಕ್ರಾಂತಿ ಮೊದಲಾದಂತಹ ಸಮಯಗಳಲ್ಲಿ ಅಂದರೆ ಪ್ರಾಣ ಬಿಡುವಂಥ ಸಮಯದಲ್ಲಿ ಜೀವ ಬಿಡುವಂಥ ಶರೀರದಿಂದ ಬಿಡತಕ್ಕಂಥ ಸಮಯ ಮೊದಲಾದವುಗಳಲ್ಲಿ ಮೇಲಕ್ಕೆ ಇರುವ ಪ್ರಾಣ ಶಕ್ತಿ ಯಾವುದಿದೆ ಅದಕ್ಕೆ ಉದಾನ ಅಂತ ಹೇಳ್ತಾರೆ ಉತ್ ಅಂದರೆ ಮೇಲಕ್ಕೆ ಆನ ಅನೀತಿ ಅಂದರೆ ವಾಯು ಪ್ರಾಣ ಅಂತೇಳಿ ಅದು ಉದಾನ ಅಂತೇಳಿ ಆಗ್ತದೆ ಹೇಗೆ ಪ್ರಾಣ ಅಂದರೆ ಉಸಿರಾಡುವಂಥದ್ದು ಅಪಾನ ಅಂದರೆ ಅಪಮಾರ್ಗ ಅಂದರೆ ಹೊರಗೆ ಹೋಗತಕ್ಕಂಥದ್ದು ವಿಸರ್ಜನೆ ಇನ್ನು ಶರೀರದಲ್ಲಿಲ್ವ ಎಲ್ಲ ರಕ್ತ ಪರಿಚಲನೆ ಎಲ್ಲ ಅಂಗಗಳಲ್ಲಿ ವ್ಯಾಪಿಸಿರ್ತಕ್ಕಂಥ ಅದಕ್ಕೆ ವ್ಯಾನ ಅಂತ ಹೇಳ್ತಾರೆ ವಿಶೇಷವಾಗಿ ಅನ ಅನೀತಿ ಉಸಿರಾಡ್ತಕ್ಕಂಥ ವಿಶೇಷವಾಗಿ ಎಲ್ಲ ಅಂಗೋಪಾಂಗಗಳಲ್ಲಿಯೂ ಕೂಡ ಸಂಚರಿಸ್ತಕ್ಕಂಥ ರಕ್ತ ಪರಿಚಲನೆ ಕಾರಣವಾಗಿರ್ತಕ್ಕಂಥದ್ದು ಇನ್ನು ದೇಹದಲ್ಲಿ ಆಹಾರಾಂಶವನ್ನು ಪಚನ ಮಾಡಲು ಕಾರಣವಾಗಿರತಕ್ಕಂಥದ್ದು ಸಮಾನ ಇದು ಎಲ್ಲ ಸಮನಾಗಿ ಹಂಚುತ್ತದೆ ಆಹಾರ ಪಚನ ಮಾಡಿ ಅದರ ಅಣು ಕಣಗಳನ್ನು ಹಂಚಲಿಕ್ಕೆ ಯಾವ ವ್ಯಾನಕ್ಕೆ ಸಹಾಯ ಮಾಡತಕ್ಕಂಥದ್ದು ಅದು ಸಮಾನ ಅಂದರೆ ಆಹಾರವನ್ನು ಸಮಾನ ವಿಭಾಗಿಸ ಕಣಕಣಗಳನ್ನು ವಿಭಾಗಿಸುವಂಥದ್ದು ಪಚನಕ್ಕೆ ಕಾರಣವಂಥದ್ದು ಸಮಾನ ಇನ್ನು ಯೋಚನಾ ಕ್ರಿಯೆ ಅಂದರೆ ಉತ್ ಯೋಚನಾ ಪ್ರಕ್ರಿಯೆ ಅಂತಕ್ಕಂಥದ್ದು ಅತ್ಯಂತ ಮೇಲ್ಮಟ್ಟದ್ದು ಜೀವಿಯ ಮೇಲ್ಮಟ್ಟದ ಸ್ಥಿತಿ ಅದು ಯೋಚನೆ ಮಾಡತಕ್ಕಂಥದ್ದು ಈಗ ಬೇರೆ ಪ್ರಾಣಿಗಳಿಗೆ ಅಂತಹ ಶಕ್ತಿ ಇಲ್ಲ ವಿವೇಚನಾ ಶಕ್ತಿ ಹಾಗಾಗಿ ಉತ್ ಹಾಗೆ ಉತ್ಕ್ರಾಂತಿ ಅಂದರೆ ಪ್ರಾಣ ಬಿಡತಕ್ಕಂಥದ್ದು ಇದಕ್ಕೆ ಆ ಸಮಯದಲ್ಲಿ ಪ್ರಾಣಶಕ್ತಿಗೆ ಉದಾನ ಅಂತ ಹೇಳ್ತಾರೆ ಮೇಲ್ಮಟ್ಟದ ಮತ್ತು ಮೇಲಕ್ಕೆ ಹೋಗತಕ್ಕಂಥ ಪ್ರಾಣ ಪ್ರಾಣ ಬಿಡತಕ್ಕಂಥ ಸಂದರ್ಭದಲ್ಲಿ ಹೀಗೆ ಪ್ರಾಣಪಾನ ವ್ಯಾನದಾನ ಸಮಾನ ಅಂತೇಳಿ ಪಂಚ ಪ್ರಾಣಗಳನ್ನು ಶಂಕರಾಚಾರ್ಯರು ಹೇಳಿದ್ದಾರೆ ವಿವೇಕ ಅದರ ಬಗ್ಗೆ ಪರಿಚಯ ಕೊಡ್ತಾರೆ ಮುಂದೆ ಇದು ತೊಂಬತ್ತ ಶ್ಲೋಕ ಇನ್ನು ಸೂಕ್ಷ್ಮಶರೀರದ ವರ್ಣನೆಯನ್ನು ಮಾಡ್ತಾರೆ ತೊಂಬತ್ತಾರನೇ ಶ್ಲೋಕದಲ್ಲಿ ತೊಂಬತ್ತಾರರಿಂದ ನೂರ ಒಂದು ಶ್ಲೋಕಗಳವರೆಗೂ ಕೂಡ ಸೂಕ್ಷ್ಮಶರೀರದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ವಾಗಾದಿ ಪಂಚಶ್ರವಣಾಧಿ ಪಂಚ ಪ್ರಾಣಿ ಪಂಚಾಭ್ರಮುಖಿ ಪಂಚ ಬುದ್ಧವಿದ್ಯಾಚ ಕಾಮಕರ್ಮಣಿ ಪುರ್ಯಷ್ಟಕ ಸೂಕ್ಷ್ಮಶರೀರಮಾಹು ವಗಿಂಚ ವಕ್ ಆಿಪಂಚವಿ ಪಂಚ ಪ್ರಿ ಪಂಚ ಅಭ್ರಮುಖಾ ಪಂಚ ಬುದ್ಧಿ ಕಾಮ ಕಾಮಕಿ ಪುರಿ ಅಷ್ಟಕ ಸೂಕ್ಷ್ಮಶರೀರ ಮಾಹು ಅಂದರೆ ವಾಕ್ ಮೊದಲಾದ ಐದು ಕರ್ಮೇಂದ್ರಿಯಗಳು ಪಂಚ ಅಂತ ಹೇಳಿದ್ರು ವಾಗಾದಿ ಪಂಚ ವಾಕ್ಪಣಿಪಾದಪಾಯು ಉಪಸ್ಥ ವಾಯು ಗುದ ಬುಧ ಮತ್ತು ಉಪಸ್ಥ ಅಂದರೆ ಗುಹ್ಯ ಅಥವಾ ಜನನೇಂದ್ರಿಯ ಇನ್ನು ಶ್ರವಣಾಧಿಪಂಚ ಶ್ರವಣವೇ ಮೊದಲಾದ ಐದು ಜ್ಞಾನೇಂದ್ರಿಯಗಳು ಕಿವಿ ಕಣ್ಣು ಮೂಗು ನಾಲಿಗೆ ಚರ್ಮ ಪ್ರಾಣಾದಿಪಂಚ ಪ್ರಾಣವೇ ಮೊದಲಾದ ಪಂಚ ಪ್ರಾಣಗಳು ಪ್ರಾಣವಾನ ವ್ಯಾನದಾನ ಸಮಾನ ಅಭ್ರಮುಖಾನಿ ಪಂಚ ಆಕಾಶವೇ ಮೊದಲಾದ ಐದು ಸೂಕ್ಷ್ಮಭೂತಗಳು ಆಕಾಶ ವಾಯು ಅಗ್ನಿ ಅಪ್ ಅಥವಾ ಜಲ ಮತ್ತು ಪೃಥ್ವಿ ಹೀಗೆ ಐದು ಪಂಚ ಸೂಕ್ಷ್ಮಭೂತಗಳು ಶರೀರದಲ್ಲಿ ಇರತಕ್ಕಂಥದ್ದು ಹೊರಗಡೆ ಇರತಕ್ಕಂಥದ್ದು ಸ್ಥೂಲಭೂತಗಳು ಶರೀರದೊಳಗಡೆ ಇರತಕ್ಕಂಥ ಈ ಐದು ತತ್ವಗಳು ಪಂಚಭೂತ ತತ್ ಸೂಕ್ಷ್ಮಭೂತ ತತ್ವಗಳು ಆಮೇಲೆ ಬುದ್ಧಿಯಾದಿ ಅವಿದ್ಯಾ ಅಪಿ ಚ ಬುದ್ಧಿಯೇ ಮೊದಲಾದ ನಾಲ್ಕು ಅಂತಃಕರಣಗಳು ಯಾವುದಲ್ಲ ಬುದ್ಧಿ ಮನಸ್ಸು ಅಹಂ ಮತ್ತು ಚಿತ್ತ ಇವು ನಾಲ್ಕು ಅವಿದ್ಯಾ ಅಪಿಚ ಆಮೇಲೆ ಅವಿದ್ಯೆ ಕರ್ಮಣಿ ಕಾಮ ಮತ್ತೆ ಕರ್ಮ ಪುರಿ ಅಷ್ಟಕಂ ಸೂಕ್ಷ್ಮಶರೀರಂ ಆಹು ಈ ಎಂಟು ಪುರಗಳನ್ನು ಸೂಕ್ಷ್ಮಶರೀರ ಅಂತೇಳಿ ಹೇಳ್ತಾರೆ ಈ ಸೂಕ್ಷ್ಮಶರೀರ ಅಂತೇಳಿ ಹೇಳಿದರೆ ಇದಕ್ಕೆ ಲಿಂಗಶರೀರ ಅಂತೇಳಿ ಹೇಳ್ತಾರೆ ಪ್ರಾಣೋತ್ಕ್ರಮಣ ಸಮಯದಲ್ಲಿ ಪ್ರಾಣ ಬಿಡುವಾಗ ಈ ಸೂಕ್ಷ್ಮ ಶರೀರ ಶರೀರವನ್ನು ಬಿಟ್ಟು ಹೋಗತಕ್ಕಂಥದ್ದು ಒಬ್ಬ ವ್ಯಕ್ತಿ ಸಾಯ್ತಾ ಇದ್ದಾನೆ ಅಂತೇಳಿ ಹೇಳಿದರೆ ಅವನ ಯಾವ ಕಾಣತಕ್ಕಂತಹ ಸ್ಥೂಲ ಶರೀರ ಇದೆ ಈ ಸ್ಥೂಲ ಶರೀರ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇರುವುದು ಅಂದರೆ ಅವುಗಳ ಇಂದ್ರಿಯ ಶಕ್ತಿ ಒಳಗಡೆ ಯಾವುದಿರ್ತದೆ ಕಣ್ಣನ್ನು ನೋಡುವಂತೆ ಮಾಡುವಂಥ ಶಕ್ತಿ ಕಣ್ಣಿನಲ್ಲಿರುವ ನೋಡುವ ಶಕ್ತಿ ಕಣ್ಣು ಗೊಂಬೆ ಹಾಗೆ ಇರ್ತದೆ ಶರೀರದಲ್ಲಿ ಮರಣ ಹೊಂದಿದಾಗ ಆದರೆ ಆ ಶಕ್ತಿ ಇರುವುದಿಲ್ಲ ಕಣ್ಣಿಗೆ ನೋಡುವ ಶಕ್ತಿ ಹೀಗೆ ಆಯಾಯ ಇಂದ್ರಿಯಗಳ ಶಕ್ತಿ ಇರ್ಬೋದು ಕರ್ಮೇಂದ್ರಿಯಗಳದ್ದು ಪ್ರಾಣ ಇಂದ್ರಿಯಗಳು ಇದು ಜ್ಞಾನೇಂದ್ರಿಯಗಳದ್ದು ಪಂಚ ಪ್ರಾಣ ಶಕ್ತಿಗಳು ಆಮೇಲೆ ಸೂಕ್ಷ್ಮಭೂತಗಳು ಪಂಚ ಆಮೇಲೆ ಬುದ್ಧಿ ಮೊದಲಾದ ಅಂತಃಕರಣ ಶಕ್ತಿಗಳು ನಾಲ್ಕು ಹಾಗೆ ಅವಿದ್ಯೆ ಕಾಮ ಕರ್ಮ ಇವು ಎಂಟು ಪುರಿಯಷ್ಟಕ ಸೂಕ್ಷ್ಮ ಶರೀರ ಇವು ಶರೀರವನ್ನು ಬಿಟ್ಟು ಹೋಗ್ತವೆ ಹಾಗಾಗಿ ಮುಂದಿನ ಜನ್ಮದಲ್ಲಿ ಮತ್ತೆ ಅದು ಆ ಹಿಂದಿನ ವಾಸನೆಗಳು ಕರ್ಮ ಚಿತ್ತ ಇತ್ಯಾದಿ ಸಂಸ್ಕಾರಗಳು ಅದೆಲ್ಲ ಬರ್ತದೆ ಹೀಗೆ ಇದು ಸೂಕ್ಷ್ಮ ಶರೀರದ ವರ್ಣನೆ ಅವಿದ್ಯೆಯಿಂದ ಕಾಮ ಪ್ರಚೋದನೆ ಅಂದರೆ ಬಯಕೆಗಳು ಬರ್ತಕ್ಕಂತಹದ್ದು ಅಜ್ಞಾನದಿಂದ ಅದರಿಂದ ಕರ್ಮಗಳನ್ನು ಮಾಡ್ತೇವೆ ಆ ಬಯಕೆಗಳಿಗೋಸ್ಕರವಾಗಿ ಅದನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರವಾಗಿ ಹೀಗಾಗಿ ಈ ಶರೀರ ಮತ್ತೆ ಮತ್ತೆ ಹುಟ್ಟಿ ಬರ್ತದೆ ಅಂದರೆ ಶರೀರ ಹೌದು ಆತ್ಮ ಅಲ್ಲ ಶರೀರ ಹುಟ್ಟುವಂಥದ್ದು ಇದಂ ಶರೀರಂ ಶೃಣು ಸೂಕ್ಷ್ಮ ಸಂಜಿತ ಲಿಂಗಂ ತ್ವಂಚೀಕೃತಭೂತಸಂಭವಂ ಸವಾಸನು ಕರ್ಮಾನುಭಾವಕ ಸ್ವಾಜ್ಞಾನಿರುಧಿತ್ಮನಃ ಇದಂ ಶರೀರ ಶೃಣು ಸೂಕ್ಷ್ಮಸಂಜಿತ ಲಿಂಗಂ ತು ಭೂತ ಸಂಭವಂ ಸವಾಸನಂ ಲಿಂಗ ಅನುಭಾವಕಂ ಸರ್ಮಫಲ ಅನುಭಾವಕ ಸ್ವಾನ ಅನಾನ ಸೂಕ್ಷ್ಮ ಶರೀರವೆಂಬ ಹೆಸರುಳ್ಳ ಸೂಕ್ಷ್ಮ ಸಂಜ್ಞಿತಂ ಅಪಂಚೀಕೃತ ಭೂತ ಸಂಭವಂ ಪಂಚೀಕೃತವಾಗದ ಪಂಚಭೂತಗಳಿಂದ ಹುಟ್ಟಿರುವ ನೋಡಿ ಶುದ್ಧ ಈ ಸೂಕ್ಷ್ಮಭೂತಗಳು ಅಂತ ಹೇಳಿದರೆ ಪಂಚೀಕೃತವಾಗದ ಭೂತಗಳು ಈಗ ನಾವು ನಿನ್ನೆ ಮೊನ್ನೆ ಹೇಳಿದೆ ಪಂಚೀಕೃತವಾದ ಭೂತಗಳು ಅಂದರೆ ಹೇಗೆ ಅಂಥೇಳಿ ಪ್ರತಿಯೊಂದು ಆಕಾಶದಲ್ಲಿ ಅರ್ಧ ಭಾಗ ಆಕಾಶವೇ ಇರ್ತದೆ ಇನ್ನುಳಿದ ಅರ್ಧ ಭಾಗದಲ್ಲಿ ಉಳಿದ ನಾಲ್ಕು ಭೂತಗಳ ವಾಯು ಅಗ್ನಿ ಜಲ ಪೃಥ್ವಿಗಳ ಎಂಟನೇ ಒಂದೊಂದು ಭಾಗ ಇರ್ತದೆ ಎಂಟನೇ ಒಂದು ಭಾಗ ಅಗ್ನಿ ಎಂಟನೇ ಒಂದು ಭಾಗ ವಾಯು ಹೀಗೆ ಯಾವುದರಲ್ಲಿ ಆಕಾಶದ ಅರ್ಧ ಭಾಗದಲ್ಲಿ ಉಳಿದ ಅರ್ಧ ಭಾಗ ಆಕಾಶದ ತತ್ವವೇ ಇರ್ತದೆ ಇನ್ನೊಂದು ಅರ್ಧ ಭಾಗದಲ್ಲಿ ಉಳಿದ ನಾಲ್ಕು ಭೂತಗಳ ಎಂಟನೇ ಒಂದೊಂದು ಭಾಗ ಇರ್ತದೆ ಹಾಗಾಗಿ ಅದು ಪಂಚೀಕೃತವಾದಂತಹ ಪಂಚಭೂತ ಇಲ್ಲಿ ಅಪಂಚೀಕೃತ ಪಂಚಭೂತಗಳನ್ನು ಹುಟ್ಟಿರತಕ್ಕಂಥದ್ದು ನಮ್ಮ ಸೂಕ್ಷ್ಮ ಶರೀರ ಅಂದರೆ ಶುದ್ಧವಾದ ವಾಯು ಶುದ್ಧವಾದ ಆಕಾಶ ಶುದ್ಧವಾದ ಅಗ್ನಿ ಸಂಪೂರ್ಣ ಆಯಾಯ ತತ್ವಗಳೇ 100%, ಪರ್ಸೆಂಟ್ ನೂರು ಶೇಕಡ ಇರತಕ್ಕಂಥ ಪ್ರತಿಶತ ಇರತಕ್ಕಂತಹದ್ದು ಅಂತಹ ಪಂಚೀಕೃತವಾಗದ ಪಂಚಭೂತಗಳಿಂದ ಹುಟ್ಟಿರುವ ಸೂಕ್ಷ್ಮ ಶರೀರವೆಂಬ ಹೆಸರುಳ್ಳ ಅಪಂಚೀಕೃತ ಭೂತ ಸಂಭವಂ ಸೂಕ್ಷ್ಮ ಸಂಜಿತ ವಾಸನೆಗಳಿಂದ ಕೂಡಿರುವ ಸ ವಾಸನ ವಾಸನಾಸಹಿತ ವಾಸನೆ ಅಂದರೆ ದುರ್ವಾಸನೆ ಸುವಾಸನೆ ಅಂಥೇಳಿ ಅಲ್ಲ ಹಿಂದಿನ ಕರ್ಮವಾಸನೆಗಳು ಹಿಂದಿನ ಕರ್ಮದ ಸಂಸ್ಕಾರಗಳು ಅದನ್ನ ಒಳಗೊಂಡಿರತಕ್ಕಂತಹ ಕರ್ಮ ಫಲ ಅನುಭಾವಕ ಕರ್ಮಫಲಗಳ ಅನುಭವವನ್ನು ಉಂಟು ಮಾಡುವಂತಹ ಅಂದರೆ ಹಿಂದೆ ಮಾಡಿದ ಕರ್ಮ ಹಾಗೂ ಹಿಂದೆ ಮಾಡಿದ ಕರ್ಮಗಳ ಫಲಗಳ ಅನುಭವವನ್ನು ಉಂಟು ಈ ಲಿಂಗ ಶರೀರದ ವಿಷಯವನ್ನು ಕೇಳು ಇದಂ ಶರೀರಂ ಲಿಂಗಂ ಶೃಣು ಸ್ವಅ್ಞಾನತಃ ಅನಾದಿ ಉಪಾಧಿ ಆತ್ಮನಃ ತನ್ನ ಸ್ವರೂಪವನ್ನು ತಿಳಿಯದಿರುವುದರಿಂದ ಸ್ವ ಅಜ್ಞಾನತಃ ತನ್ನ ನಿಜವಾದ ಆತ್ಮಸ್ವರೂಪವನ್ನು ತಿಳಿಯದಿರುವುದರಿಂದ ಇದು ಆತ್ಮನಿಗೆ ಅನಾದಿಯಾದ ಉಪಾಧಿಯಾಗಿದೆ ಲಿಂಗ ಶರೀರವು ಆತ್ಮನಿಗೆ ಅನಾದಿಯಿಂದಲೂ ಬಂದಿರತಕ್ಕಂತಹ ಒಂದು ಉಪಾಧಿ ಗುರುತು ನಾನು ಇದುವೇ ಅಂತ ಹೇಳಿ ಅಜ್ಞಾನದಿಂದಾಗಿ ನನ್ನ ಸ್ವರೂಪ ಆತ್ಮ ಅಂತೇಳಿ ತಿಳಿಯದಿರೋದ್ರಿಂದಾಗಿ ಬಂದಿರತಕ್ಕಂಥ ಒಂದು ಗುರುತು ಯಾವುದು ಸೂಕ್ಷ್ಮಶರೀರ ಅಥವಾ ಲಿಂಗ ಶರೀರ ಹಾಗಾಗಿಯೇ ಶರೀರ ಬಿಟ್ಟು ಹೋಗಲಿಕ್ಕೆ ಅಷ್ಟು ಕಷ್ಟಪಡುವಂಥದ್ದು ಯಾಕೆ ಆ ಅಜ್ಞಾನದಿಂದಾಗಿ ನಾನು ಸಾಯ್ತಾ ಇದ್ದೇನೆ ಎನ್ನುವ ಭಾವ ಲಿಂಗ ಶರೀರ ಸ್ಥೂಲ ಶರೀರವನ್ನು ಬಿಟ್ಟು ಹೋಗ್ತಕ್ಕಂಥದ್ದು ಅದು ನಿಜವಾಗಿ ನಾವು ಅದಲ್ಲ ಎಂಬುದಂತೇಳಿದ್ರೆ ಮರಣ ಭಯ ಇರುವುದಿಲ್ಲ स्वप्नो भवत्यस्य स्वनों सेभक्वस्था स्वत्रशेण विभाति यत्र यु बुद्धि स्वये जाग्रत काली विधवासना ಕರ್ಾ ಪ್ರತಿಪದ್ಯರತೆ ಯೋತಿರ ಪರಾತ್ಮ ಧೀಮಕೋಪಾಧಿರಶೇಷ ಸಾಕ್ಷಿ ನ ಲಿಪ್ಯ ತತ್ಕೃತಮೈಸ್ಮಸಿ ಲಿಪ್ಯತೆದು ಅಭಕ್ತಿ ಅವಸ್ಥ ಸ್ವಪ್ನಾ ವಿಭಾತಿ ಸ್ವಪ್ನೆ ಬು್ದಿ ಸ್ವಯಮೇ ಜಾಗ್ರತ್ಕೀನ ನಾನಾಧವಾ ಕರ್ಭಾವ ಪ್ರತಿಪದ್ಯಜತೆ ಯಂಜ ಜ್ಯೋತಿ ಅಯಂ धीमात्रक ಧೀಮಕ ಉಪಾಧಿ ಅಶೇಷಸಾಕ್ಷಿ ನ ತತ್ಕೃತಕರ್ಮಲೇಷ್ ಅಸಂಗ ತಮ್ಮಿಪ್ಯತೆ ಈ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಶ್ಲೋಕಗಳಲ್ಲಿ ಶಂಕರಾಚಾರ್ಯ ಏನು ಹೇಳ್ತಾ ಇದ್ದಾರೆ ಅವಸ್ಥೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ಸ್ವಪ್ನ ಜಾಗ್ರತ ಸುಶುಪ್ತಿ ಈ ಮೂರು ಅವಸ್ಥೆಗಳ ಬಗ್ಗೆ ಈ ಸೂಕ್ಷ್ಮಶರೀರ ಅಭಿಮಾನಿಯಾದ ಜೀವನಿಗೆ ಸ್ವಪ್ನವು ಜಾಗೃತಿಗಿಂತ ಭಿನ್ನವಾದ ಅವಸ್ಥೆ ಜಾಗೃತಂದರೆ ಎಚ್ಚರದ ಅವಸ್ಥೆ ಈಗ ನಾವೇನೇ ಎಚ್ಚರವಾಗಿದ್ದೇವೆ ಅದು ಸ್ವಪ್ನ ಅಂದರೆ ಇನ್ನೊಂದು ಅವಸ್ಥೆ ಸೂಕ್ಷ್ಮ ಶರೀರ ಅಭಿಮಾನಿಯಾದ ಜೀವನಿಗೆ ಕನಸು ಎನ್ನತಕ್ಕಂಥದ್ದು ಅಲ್ಲಿ ಅವನು ತಾನೊಬ್ಬನೇ ಪ್ರಕಾಶಿಸ್ತಾ ಇರ್ತಾನೆ ಅಲ್ಲಿ ಸೂಕ್ಷ್ಮ ಶರೀರ ಮಾತ್ರ ಇರುವುದು ಕನಸಿನಲ್ಲಿ ನಮ್ಮ ಶರೀರ ಜಡವಾಗಿ ಬಿದ್ದಿರ್ತದೆ ನಿದ್ದೆ ಮಾಡ್ತಾ ಇರ್ತದೆ ಆದರೆ ಅದು ಕನಸಿನ ಲೋಕ ಅಲ್ಲಿ ನಮ್ಮ ಸೂಕ್ಷ್ಮ ಶರೀರಗಳು ಮಾತ್ರ ಕೆಲಸ ಮಾಡುವಂಥದ್ದು ಸೂಕ್ಷ್ಮಶರೀರ ಅಂದರೆ ಈ ಏನು ಹೇಳಿದೆವು ಪೂರ್ವ ಪುರ್ಯಷ್ಟಕ ಯಾವುದು ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಆಮೇಲೆ ಪಂಚಪ್ರಾಣಗಳು ಆಕಾಶಾದಿ ಸೂಕ್ಷ್ಮಭೂತಗಳು ಬುದ್ಧಿ ಮೊದಲಾದ ನಾಲ್ಕು ಅಂಧಕರಣಗಳು ಅವಿದ್ಯೆ ಕಾಮ ಕರ್ಮ ಈ ಸೂಕ್ಷ್ಮ ಶರೀರ ಯಾವುದಿದೆ ಅದು ಸೃಷ್ಟಿ ಮಾಡತಕ್ಕಂಥ ಲೋಕ ಸ್ವಪ್ನ ಲೋಕ ಅಂತಃಕರಣವು ಜಾಗ್ರದ ಅವಸ್ಥೆಯಲ್ಲಿ ಪಡೆದಂತಹ ನಾನಾ ವಿಧವಾದ ಅನುಭವಗಳ ವಾಸನೆಗಳಿಂದ ಎಚ್ಚರದ ಅವಸ್ಥೆಯಲ್ಲಿ ನಾವು ಏನೇನು ಅಂತಃಕರಣ ನಮ್ಮ ಮನಸ್ಸು ಚಿತ್ತ ಬುದ್ಧಿ ಅಹಂ ಇವು ಪಡ್ಕೊಂಡಿರ್ತವೆ ಅನುಭವ ಎಚ್ಚರದ ಅವಸ್ಥೆಯಲ್ಲಿದ್ದಾಗ ಹಗಲು ಅದನ್ನು ರಾತ್ರಿ ನಿದ್ದೆಯಲ್ಲಿ ಕನಸಿನ ಅವಸ್ಥೆಯಲ್ಲಿ ಆ ಅನುಭವಗಳ ವಾಸನೆಗಳಿಂದ ಸಂಸ್ಕಾರಗಳಿಂದ ಕರ್ತೃ ಮೊದಲಾದ ಭಾವಗಳನ್ನು ಹೊಂದಿ ಸ್ವಪ್ನದಲ್ಲಿ ವಿವಿಧ ರೂಪಗಳನ್ನು ತಾಳಿ ಪ್ರಕಾಶಿಸ್ತ ಇರ್ತದೆ ಸೂಕ್ಷ್ಮಶರೀರ ಅಲ್ಲಿ ಸ್ವಪ್ನೋತಿ ಅಸ್ಯ ವಿಭಕ್ತಿ ಅವಸ್ಥಾ ಪ್ರತ್ಯೇಕವಾದ ಅವಸ್ಥೆ ಎಚ್ಚರಕ್ಕಿಂತ ಅಂಥೇಳಿ ಜೀವನಿಗೆ ತೋರಿ ಬರುವಂಥದ್ದು ಸ್ವಮಾತ್ರ ಶೇಷೇಣ ವಿಭಾತಿ ಅತ್ರ ಅಲ್ಲಿ ಸೂಕ್ಷ್ಮಶರೀರ ಮಾತ್ರ ಉಳ್ಕೊಳ್ತದೆ ಸ್ವ ಮಾತ್ರ ಶೇಷೇಣ ವಿಭಾತಿ ಬೆಳಗ್ತದೆ ಸ್ವಪ್ನೇತು ಬುದ್ಧಿ ಸ್ವಯಮೇ ಜಾಗ್ರತ್ಕಾಲೀನ ನಾನಾ ವಿಧ ವಾಸನಾಭಿ ಎತ್ತಿರದ ಕಾಲದ ನಾನಾ ವಿಧ ವಾಸನೆಗಳಿಂದ ತಾನೇ ತಾನಾಗಿ ಅದು ಯಾವುದು ಬುದ್ಧಿಯು ಕನಸಿನಲ್ಲಿ ತನ್ನದೇ ಆದ ಲೋಕವನ್ನು ಸೃಷ್ಟಿ ಮಾಡಿಕೊಡುತ್ತದೆ ಕರ್ತಾದಿ ಭಾವಂ ಪ್ರತಿಪದ್ಯ ರಾಜತೆ ತಾನೇ ಮಾಡುವವ ತಾನೇ ಉಣ್ಣುವವ ಕರ್ತೃಭೋಕ್ತೃ ಇತ್ಯಾದಿ ಭಾವಗಳನ್ನು ಹೊಂದಿ ವಿರಾಜಿಸ್ತದೆ ಯತ್ರ ಸ್ವಯಂ ಜ್ಯೋತಿ ಅಯಂ ಪರಾತ್ಮ ಅಲ್ಲಿ ಪರಮಾತ್ಮನೂ ಈ ಆತ್ಮನು ಸ್ವಯಂ ಜ್ಯೋತಿಯಾಗಿ ಬೆಳಗ್ತಾ ಇರ್ತಾನೆ ಧಿಮಾತ್ರಕ ಉಪಾಧಿ ಅಶೇಷ ಸಾಕ್ಷಿ ನ ಲಿಪ್ಯತೆ ತತ್ಕೃತಕರ್ಮಲೇಶೈ ಕೇವಲ ಬುದ್ಧಿ ಎಂಬ ಉಪಾಧಿಡ ಹಾಗೂ ಎಲ್ಲಕ್ಕೂ ಸಾಕ್ಷಿಯಾಗಿರುವ ಆತ್ಮನು ಅಸಂಗನಾದುದರಿಂದ ಯಸ್ಮ್ ಅಸಂಗ ತತ ಕರ್ಮಿ ನ ಲಿಪ್ಯತೆತ್ ಉಪಾಧಿನ್ನ ಕೃತೈ ಅಂತಃಕರಣಗಳಿಂದ ಆದಂತಹ ಕರ್ಮಗಳಿಂದ ಯಾವುದೇ ಉಪಾಧಿಗಳಿಂದಲೂ ಕೂಡ ಅವನು ಯಾವುದೇ ಗುರುತುಗಳಿಂದಲೂ ಕೂಡ ಅವನು ಸ್ವಲ್ಪವು ಲಿಪ್ತನಾಗುವುದಿಲ್ಲ ಅದಕ್ಕೆ ಅಂಟಿಕೊಳ್ಳುವುದಿಲ್ಲ ಯಾಕಂದರೆ ಅವನು ಎಲ್ಲದಕ್ಕೂ ಸಾಕ್ಷಿ ಕನಸಿಗೂ ಅವನು ಸಾಕ್ಷಿ ಎಚ್ಚರಕ್ಕೂ ಸಾಕ್ಷಿ ಗಾಢ ನಿದ್ದೆಗೂ ಅವನೇ ಸಾಕ್ಷಿಯು ಎಲ್ಲದರಲ್ಲಿ ಅವನಿರ್ತಾನೆ ಆತ್ಮನು ಅಂದರೆ ನಾನು ಆದರೆ ಬಾಕಿದ್ದದ್ದೆಲ್ಲ ಆಯಾ ಯಾವಸ್ತುಗಳಲ್ಲಿ ಮಾತ್ರ ಇರ್ತದೆ ಎಚ್ಚರದಲ್ಲಿ ಇರತಕ್ಕಂಥದ್ದು ಕನಸಿನಲ್ಲಿ ಇರುವುದಿಲ್ಲ ಎಚ್ಚರದಲ್ಲಿರುವ ಸ್ಥೂಲ ಶರೀರ ಕನಸಿನಲ್ಲಿ ಬರುವುದಿಲ್ಲ ಕೇವಲ ಸೂಕ್ಷ್ಮ ಶರೀರ ಮಾತ್ರ ಹಾಗೆ ಕನಸಿನಲ್ಲಿ ಇರತಕ್ಕಂತಹ ಯಾವುದೇ ಘಟನೆಗಳು ಎಚ್ಚರವಾದಾಗ ಅದು ಮಿಥ್ಯೆ ಅಂತೇಳಿ ಕೆಲವು ತೋರಿ ಬರುವಂಥದ್ದು ಇದೆ ಹಾಗಾಗಿ ಕನಸಿನಲ್ಲಿ ಇರೋದು ಕನಸಿಗೆ ಮಾತ್ರ ಸತ್ಯ ಇನ್ನು ಗಾರ್ಡ ನಿದ್ದೆಯಲ್ಲಿ ಇವೆರಡೂ ಇರೋದಿಲ್ಲ ಎಚ್ಚರದ ಅವಸ್ಥೆಯಲ್ಲಿ ಆದ ಅನುಭವಗಳು ಇಲ್ಲ ಕನಸಿನ ಅನುಭವಗಳು ಇಲ್ಲ ಗಾರ್ಡ ನಿದ್ದೆಯಲ್ಲಿ ಎಚ್ಚರ ಆದಾಗ ಹೇಳ್ತೇವೆ ನನಗೇನೂ ಗೊತ್ತಾಗಲಿಲ್ಲ ನಾನು ನಿದ್ದೆ ಹೋಗಿದ್ದೆ ಅಂಥೇಳಿ ಅಲ್ಲಿ ಹೇಳುದೇನು ನಾನು ನಿದ್ದೆ ಹೋಗಿದ್ದೆ ಅಂದರೆ ನಾನು ಏನು ಅಂತಕ್ಕಂಥದು ಇದ್ದೆ ಕೂಡ ನಾನಿದ್ದೆ ಕನಸಿನಲ್ಲಿಯೂ ನಾನಿದ್ದೆ ಎಚ್ಚರದಲ್ಲಿ ನಾನಿದ್ದೇನೆ ಹಾಗಾಗಿ ಈ ಮೂರಲ್ಲಿ ಇರತಕ್ಕಂತಹ ಆ ಆತ್ಮನಾದಂತಹ ಪರಮಾತ್ಮನಾದಂತಹ ಪರಬ್ರಹ್ಮವಾದಂಥ ತತ್ವವೇ ನಾನು ಹೊರತು ಆಯಾ ಕನಸುಗಳನ್ನಾಗಲಿ ಆ ಎಚ್ಚರದ ವ್ಯವಹಾರವನ್ನಾಗಲಿ ಭ್ರಾಂತಿ ರೂಪದ ವ್ಯವಹಾರವನ್ನಾಗಲಿ ಅಥವಾ ಗಾಢ ನಿದ್ದೆಯ ಸುಖವನ್ನಾಗಲಿ ಹೊಂದತಕ್ಕಂತಹ ಜೀವನ ನಾನೆಲ್ಲ ನಾನು ಆತ್ಮಸ್ವರೂಪಿ ಅಂತೇಳಿ ಹೇಳಲಿಕ್ಕೆ ಹೊರಟಿದ್ದಾರೆ ಶಂಕರಾಚಾರ್ಯರು ಲಿಂಗಂ ಇದಂ ೃತಿಕಿಂಗ ಸಮನಸ ವಾಸ್ಸಿ ತಕ್ಷಣಸ್ತೈವಾತ್ಮತ್ಯಸವ್ಯಾತಿಕಿಂಗತ್ ಚಿತ್ ಆತ್ಮನ ಚಿದತ್ಮನಃ ಪುಂಸ ವಾಕ ಇವ ತಕ್ಷಣ ತೇನೇ ಆತ್ಮತಿ ಅಸಂಗ ಅಯಂ ಬಡಗಿಗೆ ಉಳಿಯೇ ಮೊದಲಾದ ಉಪಕರಣಗಳಾಗಿರುವಂತೆ ತಕ್ಷ ಅಂದರೆ ಬಡಗಿ ತಕ್ಷ್ಣ ಅಂದರೆ ಬಡಗಿಗೆ ವಾಸ್ಯಾಧಿಕಂ ಇವ ಉಳಿಯೇ ಮೊದಲಾದ ಉಪಕರಣಗಳು ಹೇಗೆ ಅವನ ಕೆಲಸಕ್ಕೆ ಸಹಾಯಕವಾಗಿರ್ತವೋ ಅದೇ ರೀತಿಯಲ್ಲಿ ಚಿದಾತ್ಮನಃ ಪುಂಸಃ ಚಿತ್ ಸ್ವರೂಪನಾದ ಆತ್ಮನಿಗೆ ಜ್ಞಾನಸ್ವರೂಪಿಯಾದ ಆತ್ಮನಿಗೆ ಸರ್ವವ್ಯಾಪೃತೀಕರಣಂ ಲಿಂಗಂ ಇದಂ ಸೂಕ್ಷ್ಮ ಶರೀರವು ಸಮಸ್ತ ಪ್ರವೃತ್ತಿಗಳಿಗೂ ಕರಣವಾಗಿರ್ತದೆ ಉಪಕರಣ ಇದ್ದ ಹಾಗೆ ಇದು ಕರಣ ಇಂದ್ರಿಯ ಯಾವುದು ಸೂಕ್ಷ್ಮ ಶರೀರಗಳು ಆತ್ಮನಿಗೆ ಕೇವಲ ಉಪಕರಣವಾಗಿರ್ತವೆ ಸಲಕರಣೆಗಳು ಬಡಗಿಗೆ ಉಳಿಯಿದ್ದ ಹಾಗೆ ಬಡಗಿಗೆ ಉಳಿ ಇದ್ದರೆ ಅದು ಬಡಗಿಯದ್ದು ಅಂತ ತಾನು ಹೇಳ್ಬೋದು ಹೊರತು ಅದೇ ತಾನು ಅಂತ ಹೇಳಲಿಕ್ಕೆ ಉಳಿಯೇ ತಾನು ಅಂತ ಬಡಗೆ ಹೇಳ್ತಾನ ಇಲ್ಲ ಅದು ನನ್ನದು ಅಂತ ಹೇಳ್ತಾನೆ ಅಷ್ಟೆ ಹಾಗೆಯೇ ಈ ಸೂಕ್ಷ್ಮ ಶರೀರ ಯಾವುದಿದೆ ಯಾವುದು ನಮ್ಮ ಇಂದ್ರಿಯಗಳಿರ್ಬೋದು ಮನಸ್ಸಿರ್ಬೋದು ಅಂತ ಕರ್ಣಗಳು ನಾಲ್ಕು ಪ್ರಾಣಗಳು ಇವೆಲ್ಲ ಕೂಡ ನನ್ನವು ಅಂತೇಳಿ ನಾವು ಹೇಳ್ಕೊಳ್ಬೋದೇ ವಿನಃ ಅದೇ ನಾವು ಅಂತ ಹೇಳಲಿಕ್ಕಾಗೋದಿಲ್ಲ ಹಾಗಾಗಿ ನಾವು ಅದಕ್ಕಿಂತ ಬೇರೆಯಾಗಿರ್ತಕ್ಕಂತಹ ಆತ್ಮತತ್ವವೇ ಆಗಿದ್ದೇವೆ ಆದುದರಿಂದಲೇ ಈ ಆತ್ಮನು ನಿಸ್ಸಂಗನಾಗಿರ್ತಾನೆ ಭವತಿ ಅಸಂಗ ಅಯಂ ತೇನೇವ ಆತ್ಮ ಭವತಿ ಇದರಿಂದಾಗಿ ಆತ್ಮನು ನಿಸಂಗನ ಆಗಿರ್ತಾನೆ ಅವನ ಸ್ವರೂಪ ಯಥಾರ್ಥವಾಗಿ ಅವನು ನಿಸ್ಸಂಗನಾದಂಥ ಸ್ವರೂಪಿಯು ಅಂಧತ್ವಮಂಧತ್ವ ಪಟುತ್ವಧರ್ಮ ಸೌಗುಣ್ಯ ವೈಗುಣ್ಯವಶಾಧಿ ಚಕ್ಷುಷ ಬಾಧಿರಿಯ ಮೂ ಮುಖಾಸ್ತೋತ್ರ ಅಂಧತ್ವಮಂದಪಟುರ್ ಸೌಗುಣ್ಯವೈ ಗುಣ್ಯವಶಾತ್ ಹಿ ಚುಷ ಬಾಧಿರಿಯ ಮೂಕತ್ವ ಮುಖಾಸ್ತೈವ ಶ್ರೋತ್ರ ನೋ ವೇತು ಆತ್ಮನಃ ನೂರ ಒಂದನೇ ಶ್ಲೋಕ ಇದು ವಿವೇಕ ಚೂಡಾವಣೆಯಲ್ಲಿ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ ಅಂಧತ್ವ ಅಂದ್ರೇನು ಕುರುಡತೆ ಮಂದತ್ವ ಅಂದರೆ ಕಣ್ಣಿನ ದಕ್ಷತೆಯಿಂದ ತೀಕ್ಷ್ಣ ದೃಷ್ಟಿ ಬರ್ತದೆ ಪಟುತ್ವ ಅದರ ದೋಷದಿಂದ ಕಣ್ಣಿನ ದೋಷದಿಂದ ಕುರುಡು ಮಂದತ್ವ ಉಂಟಾಗ್ತದೆ ಅಂದರೆ ಸಂಪೂರ್ಣ ಕುರುಡು ಆಗ್ಬೋದು ಅಥವಾ ಕಣ್ಣಿನ ದೃಷ್ಟಿ ದೋಷದಿಂದಾಗಿ ಮಂದತ್ವ ಅಂಧತ್ವ ಮಂದತ್ವ ಪಟುತ್ವ ಪಟುತ್ವ ತೀಕ್ಷ್ಣ ದೃಷ್ಟಿ ಸರಿಯಾಗಿದ್ದರೆ ಕಣ್ಣು ದಕ್ಷತ್ವಾಗಿದ್ದರೆ ಈ ಧರ್ಮಗಳು ಈ ರೀತಿಯಾಗಿ ಬರ್ತದೆ ಹಾಗೆಯೇ ಸೌಗುಣ್ಯ ವೈಗುಣ್ಯ ವಶಾತಿ ಚಕ್ಷುಷಃ ಅಂದರೆ ಕಣ್ಣಿನ ಸೌಗುಣ್ಯ ಸುಗುಣತೆಯಿಂದ ಸರಿಯಾದ ಗುಣ ಒಳ್ಳೆಯ ಗುಣ ಇದ್ದಾಗ ಪಟುತ್ವ ಇರ್ತದೆ ವೈಗುಣ್ಯ ವಿಗುಣತೆ ಇದ್ದಾಗ ವಶ ವಿಗುಣತೆಯ ವಶದಿಂದಾಗಿ ವಶಾತಿ ಅಂಧತ್ವ ಮಂದತ್ವಗಳು ಉಂಟಾಗ್ತವೆ ಅಂಥೇಳಿ ಹಾಗೆ ಬಾಧಿರಿಯ ಬಧಿರತೆ ಬಧಿರಹ ಅಂದರೆ ಕಿವುಡ ಬಾಧಿರಿಯ ಅಂದರೆ ಬದಿರಸ್ಯ ಭಾವಹ ಬಾಧಿರ್ಯಂ ಕ್ಯೂಡನ ಸ್ವಭಾವ ಏನದು ಕಿವುಡತೆ ಕಿವುಡು ಬದಿರತೆ ಅಂತ ಹೇಳ್ತಾರೆ ಮೂಕತ್ವ ಮಾತಾಡಲಿಕ್ಕೆ ಆಗದಿರತಕ್ಕಂಥದ್ದು ಇತ್ಯಾದಿಗಳು ಮೂಕತ್ವಮುಖಾ ತಥ ಹಾಗೆ ಇವುಗಳು ಕೂಡ ಏನು ಶ್ರೋತ್ರಾದಿ ಧರ್ಮ ಕಿವಿಯೇ ಮುಂತಾದ ಇಂದ್ರಿಯಗಳ ಧರ್ಮವೇ ಹೊರತು ನ ತು ಆತ್ಮನಃ ಜ್ಞಾತೃವಾದ ಎಲ್ಲವನ್ನೂ ಬಲ್ಲಂತಹ ತಿಳಿದವನಾದ ಸರ್ವಜ್ಞನಾದಂತಹ ಆತ್ಮನ ಧರ್ಮಗಳಲ್ಲ ಆಯಾಯ ಇಂದ್ರಿಯಗಳ ಧರ್ಮ ಅಂತೇಳಿ ಹೇಳ್ತಾರೆ ಎಲ್ಲ ಕೂಡ ಕೇಳುವಂಥದ್ದು ಕೇಳದೇ ಇರುವಂಥದ್ದು ನೋಡಲಿಕ್ಕೆ ಆಗದೇ ಇರತಕ್ಕಂತಹ ಸಮ ಇದು ಅದೆಲ್ಲ ಆಯಾ ಇಂದ್ರಿಯಗಳ ಅಸಾಮರ್ಥ್ಯತೆ ಸಹ ಪಾಠವದ ಮೇಲೆ ಹೋಗ್ತದೆ ಅಂಥೇಳಿ ಇಲ್ಲಿ ಅದು ನಮ್ಮ ಆತ್ಮನ ನಾನು ಎನ್ನತಕ್ಕಂಥ ಯಾರು ಆತ್ಮನಿದ್ದಾನೆ ನಾನು ಆತ್ಮಸ್ವರೂಪನಾಗಿದ್ದೇನೆ ಅಂತಹ ನನ್ನ ಅಥವಾ ಆತ್ಮನ ಧರ್ಮ ಇದಲ್ಲ ಅದು ಕೇವಲ ಆಯಾಯ ಇಂದ್ರಿಯಗಳ ಧರ್ಮ ಅಂಥೇಳಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಇನ್ನು ಮುಂದೆ ನೂರ ಎರಡನೇ ಶ್ಲೋಕ ಇದನ್ನು ನಾವು ನಾಳೆ ದಿವಸ ನೋಡೋಣ ಮುಂದಿನ ಶ್ಲೋಕಗಳನ್ನು ವಿವೇಕ ಚೂಡಾವಣಿಯ ಹದಿನೇಳನೆಯ ಕಂತು ಇಲ್ಲಿಗೆ ಮುಕ್ತಾಯ ಮಾಡೋಣ ಶ್ರೀ ಶಂಕರಾರ್ಪಿತ ಓಂ ತತ್ಸದ್